ಶ್ರೀನಣ್ಣನವರು ನನ್ನ ತಾತಂದಿರಲ್ಲಿ ಮೂರನೆಯವರಾದ ಶ್ರೀಣ ಶ್ರೀನಣ್ಣನವರು ನನಗೆ ಪೂಜ್ಯರೆಂಬುದು ಸಿದ್ಧವಾಗಿದೆಯಷ್ಟೆ ಆದರೆ ಅವರ ಪ್ರಸ್ತಾವ ಬಂದಾಗ ನಾನು ಅವರ ಸ್ವಭಾವದ ಎಲ್ಲ ಪಾರ್ಶ್ವಗಳನ್ನು ಕುರಿತು ಮುಚ್ಚುಮರಿಯಿಲ್ಲದೆ ಮಾತನಾಡಬಹುದೇ ಅದು ಮರ್ಯಾದೆಯೇ ಹಾಗಲ್ಲದೆ ಅವರ ಯಾವ ಭಾಗ ನಿರಾಕ್ಷೇಪಣೀಯವಾಗಿದೆಯೋ ಅಷ್ಟನ್ನು ಮಾತ್ರ ಹೇಳಿ ಮಿಕ್ಕದ್ದನ್ನು ಹೇಳದೆ ಬಿಟ್ಟರೆ ಯಥಾರ್ಥವಾದೀತೆ ಯಥಾರ್ಥದ ಮಾತು ಹಾಗಿರಲಿ ನನ್ನ ಬರವಣಿಗೆಯಿಂದ ವಾಚಕರಿಗೆ ಎಷ್ಟು ಪ್ರಯೋಜನವಾಗಬಹುದೋ ಅಷ್ಟು ಪ್ರಯೋಜನವಾದೀತೆ ಇದು ನನಗಿರುವ ಶಂಕೆ ಮನುಷ್ಯ ಮಾತ್ರನಿಗೆ ಎಲ್ಲಿಯೋ ಸಣ್ಣದೋ ದೊಡ್ಡದೋ ಒಂದಷ್ಟು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 ಅವನು ಇತರ ಸಾಮಾನ್ಯ ಮನುಷ್ಯನೊಬ್ಬನನ್ನು ನೋಡುತ್ತಾನೆ ತನ್ನಲ್ಲಿದ್ದಂತೆಯೇ ಆ ಇತರನಲ್ಲಿಯೂ ಗುಣಗಳೊಡನೆ ದೋಷಗಳು ಬೆರೆತುಕೊಂಡಿರುತ್ತವೆ ಆ ಇತರನು ದೋಷವಿದ್ದರೂ ಗುಣಾತಿಶಯದಿಂದ ನಮಗಿಂತ ಉತ್ತಮನಾದ ಇದು ಮುಖ್ಯಾಂಶ ದೋಷವೂ ಮುಖ್ಯವಲ್ಲ ಗುಣವೇ ಮುಖ್ಯ ಮತ್ತು ಆ ಗುಣದೊಡನೆ ದೋಷವಿದ್ದರೂ ಗುಣವೂ ಕಲಂಕವನ್ನು ಮೀರಿತ್ತು ಎಂಬುದು ಗ್ರಾಹ್ಯವಾದ ವಿಷಯ ಇಷ್ಟು ಹೇಳಿ ನನಗೆ ಪರಮಪೂಜ್ಯರಾದ ನಮ್ಮ ಚಿಕ್ಕ ತಾತ ಶ್ರೀಣ್ಣನವರನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ನನ್ನ ಮಾತಿನಲ್ಲಿ ಅವಿನಯವಾಗಲಿ ಆವಾ ಮರ್ಯಾದೆಯಾಗಲಿ ಇರಬಾರದೆಂದು ನನ್ನ ಸಂಕಲ್ಪ ಅಂತ ಉಳ್ಳ ಮಾತು ಏನಾದರೂ ಇದ್ದಲ್ಲಿ ದಿವ್ಯ ಇರುವ ಆ ಮಹನೀಯರು ಬದುಕಿದ್ದಾಗ ನನ್ನ ವಿಷಯದಲ್ಲಿ ಎಂತ ವಾತ್ಸಲ್ಯವನ್ನು ತೋರುತ್ತಿದ್ದರೂ ಅದೇ ವಾತ್ಸಲ್ಯದಿಂದ ಕ್ಷಮೆ ನೀಡಬೇಕೆಂದು ಬೇಡುತ್ತೇನೆ ಶ್ರೀನಣ್ಣನವರ ಜೀವನದಲ್ಲಿ ಅವರ ಮನಸ್ಸನ್ನು ಚಂಚಲಪಡಿಸುವ ಸಂದರ್ಭಗಳು ಕೆಳವಿದವು ಅವರಿಗೆ ಅವರ ಅಣಂದಿಗಾದಂತೆ ಪತ್ನಿ ವಿಯೋಗವಾಗಿತ್ತು ಅವರ ಹೆಂಡತಿ ಬೆಂಗಳೂರು ಬಳಿಯ ದೊಮ್ಮಸಂದ್ರವೆಂಬ ಗ್ರಾಮದ ಹೆಣ್ಣುಮಗಳು ಆಕೆ ಮೂರು ಮಂದಿ ಮಕ್ಕಳನ್ನು ಬಿಟ್ಟು ಸ್ವರ್ಗಸ್ಥಳ ಆದಳು ಹಿರಿಯ ಮಗಳು ಅಮ್ಮಣ್ಣಮ್ಮ ಎರಡನೆಯತ ಶಾಮಣ್ಣ ಮೂರನೆಯಕೆ ಗೌರಮ್ಮ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 ಮಾತಿನಲ್ಲಿ ದುರ್ಭಾಷೆಗಿಂತ ವಕ್ರ ಭಾಷೆಯೇ ಹೆಚ್ಚು ಕನ್ನಡ ತೆಲುಗು ಸಾಮಥಿಗಳ ಜೊತೆಗೆ ಉರ್ದು ಹಿಂದಿ ಮರಾಟಿ ಭಾಷೆಗಳ ಕೆಟ್ಟ ಕೆಟ್ಟ ಸಾಮಥಿಗಳನ್ನು ಬೆರೆಸಿಕೊಂಡು ಮಾತನಾಡುವರು ಮಾತನಾಡಿದಂತೆ ಬರೆಯುವರು ಈ ಅಪಶಬ್ಧಗಳ ಪ್ರಯೋಗ ಅಣ್ಣಂದಿಗೂ ಆಗುತ್ತಿತ್ತು ಚಿಕ್ಕ ಚಿಕ್ಕವರು ಅದನ್ನು ಕೇಳಿ ನಗುವರು ದೊಡ್ಡವರು ಮುಖಗಂಟಿಕ್ಕುವರು ಅವರ ಸ್ವಭಾವ ಹೀಗಿದ್ದುದರಿಂದ ಅವರು ಹೋದ ಕಡೆ ಜಗಳ ಈ ಚಾಳಿ ಅವರ ಮಗನಿಗೂ ಬಂದಿತ್ತು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 ಅಲ್ಲಿಂದ ನಾಲ್ಕೈದು ದಿವಸಗಳಾದ ಮೇಲೆ ಕೋಲಾರದಿಂದ ಶೇಷಣ್ಣನವರು ಬಂದರು ರಾಮಣ್ಣನವರು ನಡೆದ ಸಂಗತಿಯನ್ನು ಹೇಳಿದರು ಶೇಷಣ್ಣನವರು ನಡೆದ ಸಂಗತಿಯನ್ನು ಕೇಳಿ ಕೊಂಚ ಹೊತ್ತು ಸುಮ್ಮನಿತು ಸಹಿಸಿಕೊಳ್ಳಬೇಕಪ್ಪ ಕೂಡ ಹುಟ್ಟಿದವನು ನಾವು ಏನು ಮಾಡಲಿಕ್ಕಾಗುತ್ತದೆ ಅವನು ಮರ್ಯಾದೆ ತಪ್ಪಿದ ಎಂದು ನಾವು ಮರ್ಯಾದೆ ತಪ್ಪುವುದಕ್ಕಾಗುತ್ತದೆಯೇ ಎಂದು ಸಮಚಾಯಿಸಿ ಹೇಳಿದರು ನನ್ನ ಚಿಕ್ಕ ತಾತಂದಿರು ಶೀನಪ್ಪನವರು ದಾಯಭಾಗದ ಪ್ರಶ್ನೆಯನ್ನೆತ್ತ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 ಆರೋಡಾಗಿದೆ ಎಂದು ಆಗ ರಾಮಣ್ಣನವರು ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪತ್ತಲಿದೆ ಹಿಂದುಗಡೆ ಬಿದ್ದು ಹೋದರೆ ಮುಂದುಗಡೆ ಇದ್ದುಕೊಳ್ಳಲಿ ಮನೆ ಮುರಿಯುವ ಮಾತನ್ನು ಸಾಲ ಮಾಡುವ ಮಾತನ್ನು ನನ್ನ ಕೂಡ ಎತ್ತಬೇಡ ಶ್ರೀಣ್ಣನವರು ಮುಳುಬಾಗಿಲಿನಲ್ಲಿ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 ಅಹ್ ಹೊರಗಡೆಯಿಂದ ಗದವನ್ನು ಬಡಿದು ಅಬ್ಬರಿಸಿ ಕೂಗಿ ಗದ್ದಲ ಮಾಡಿದರು ರಾಮಣ್ಣನವರು ಅಲ್ಲಿಯೇ ನಡುವೆಯಲ್ಲಿ ಮಲಗಿದ್ದರು ಅವರು ಬಾಗಿಲು ತೆಗೆದು ಕೇಳಿದರು ಏನಪ್ಪಾ ಹೊತ್ತು ಗೊತ್ತು ಇಲ್ಲವೇ ಅಹ್ ನೀನು ಎಲ್ಲೋ ಎರಡು ಪುಡಿಕಾಸು ಸೇರಿಸಿಕೊಂಡಿದ್ದಿ ಆದ್ದರಿಂದ ನಿನಗೆ ಭಯ ಬಾಗಿಲು ತೆರೆದಿರುವುದಕ್ಕೆ ತೆಗೆದಿರುವುದಕ್ಕೆ ಹೀಗೆ ಮಾತಿಗೆ ಮಾತು ಬೆಳೆಯಿತು ಶ್ರೀನಣ್ಣನವರು ಹೇಳಿದರು ಆ ಅವಳಿದ್ದಾಳಲ್ಲ ಬಾಗಿಲು ತೆಗೆಯು ತೆರೆಯುವುದಕ್ಕೇನು ಅವಳು ಎಂದರೆ ಸಕಮನವರು ಈ ಮಾತಿನಿಂದ ರಾಮಣ್ಣನವರಿಗೆ ಎಂದೂ ಬಾರದಷ್ಟು ಕೋಪ ಬಂದಿತು ಏನೋ ಮೈಮೇಲೆ ಸ್ಮೃತಿ ಇಲ್ಲವೇ ಅವಳು ಏನು ತೀಯಲ್ಲ ಸಾಕ್ಷಾತ್ ಕಾಮಾಕ್ಷಮ ನೆಲವೇ ಆಕೆ ತಾಯಿಯಾಗಿದ್ದಾಳಲ್ಲೋ ನಮಗೆಲ್ಲ ಕೊಂಕುತನ ಈ ವಾಗ್ವಾದ ನನಗೆ ಕೊಂಚ ಕೊಂಚ ಜ್ಞಾಪಕವಿದೆ ಶ್ರೀನಣ್ಣನವರ ಈ ವಿದ್ಯೆಗಳನ್ನು ನಾನು ನಡೆಸಿಕೊಂಡಾಗಲೆಲ್ಲ ಅಸಮಾಧಾನವಾಗಿ ಚಿಂತೆಯಾಗುತ್ತದೆ ಅವರು ಏಕೆ ಹಾಗಾಡಿದರು ತಂದೆ ತಾಯಿಯರಲ್ಲಿಯೂ ಅಣ್ಣಂದಿರಲ್ಲಿಯೂ ಕಾಣಬಾರದಿದ್ದ ಕೊಂಕುತನ ಇವರಲ್ಲಿ ಹೇಗೆ ಬಂತು ಅವರ ಜೀವನ ಸಂದರ್ಭಗಳು ಅವರ ಮನಸ್ಸನ್ನು ಕೆಡಿಸಿರಬಹುದೋ ಏನೋ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 ಮಡಿಯಾಗಿರುತ್ತಿತ್ತೆಂದು ನಾನು ನಂಬಿದ್ದೇನೆ ಆದರೆ ಮಡಿ ಹೊತ್ತು ಎಷ್ಟು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕಾಶಿಗೆ ಹೋದ ಪುಣ್ಯಾತ್ಮ ಊರಿಗೆ ಒಂದು ಪಂಕ್ತಿ ಕಾಗದ ಬರೆಯಲಿಲ್ಲ ತಿಂಗಳಾಯ್ತು ಎರಡು ತಿಂಗಳಾಯ್ತು ಶೇಷಗಿರಯ್ಯನವರಿಗೆ ವ್ಯಸನ ಚಿಂತೆ ಅವರು ಅತ್ತೆ ಬಿಡುತ್ತಿದ್ದರೆಂದು ನೋಡಿದವರು ಹೇಳಿದ್ದಾರೆ ಹೀಗೆ ಅವರು ತಮ್ಮನಿಗಾಗಿ ಹಂಬಲಿಸುತ್ತಿದ್ದಾಗ ಒಂದು ದಿನ ತಂತಿ ಬಂತು ಕಾಶಿಯಿಂದ ನಾನು ಇಲ್ಲಿ ನಿರ್ಗತಿಕನಾಗಿದ್ದೇನೆ ಮುನ್ನೂರು ರೂಪಾಯಿ ಈ ಕೂಡಲೇ ಕಳಿಸತಕ್ಕದು ನಾನು ವಾಪಸು ಬರಬೇಕೆಂದು ನಿಮಗೆ ಮನಸ್ಸಿದ್ದರೆ ಪೀತಾಂಬರ ಇದರಂತೆ ಶೇಷಗಿರಿಯ್ಯ ಶೇಷಗಿರಯ್ಯನವರು ಟೆಲಿಗ್ರಾಫಿಕ್ ಮನೆಯರ್ಡರ್ ಕಳಿಸಿದರು ಶ್ರೀನಣ್ಣನವರು ಊರಿಗೆ ಬಂದರು ಎಲ್ಲರಿಗೂ ಸಂತೋಷವಾಯಿತು ಅಲ್ಲಿಂದ ಬಂದು ತಿಂಗಳಾದ ಮೇಲೆ ಒಂದು ಸಂಜೆ ವೆಂಕಟಾಸಾನಿ ಎಂಬ ದೇವದಾಸಿ ಕಾಶಿ ಪೀತಾಂಬರವನ್ನುಟ್ಟು ಗುಡುಗೆ ತನ್ನ ಸರದಿಯ ಸೇವೆ ಸಲ್ಲಿಸಲು ಹೊರಟಳು ಬಡ ಮೂಡಬಾಗಿಲಿಗೆ ಕಾಶಿ ಪೀತಾಂಬರ ಎಲ್ಲಿಂದ ಬರಬೇಕು ಎಲ್ಲರೂ ಆಕೆಯನ್ನು ಕೇಳುವವರೇ ಆಕೆಯ ಗೋಪ್ಯವಾಗಿ ಹೇಳಿದ್ದು ಹೀಗೆ ನಮ್ಮ ಯಜಮಾನರು ಕಾಶಿಯಿಂದ ತಂದುಕೊಟ್ಟದು ಇದು ವೆಂಕಟ ನಾರಾಯಣ ನಾರಾಯಣ ಭಕ್ತರಿಗೆ ತಿಳಿಯಿತು ಅನಂತರ ಶ್ರೀನಣ್ಣನವರ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 ಅವರು ಕೊಟ್ಟ ಇನ್ನೊಂದು ಪುಸ್ತಕ ಜಗನ್ನಾಥ ಪಂಡಿತನ ಗಂಗಾಲಹರಿ ಇದು ನನಗೆ ಕಷ್ಟವಾಗಿತ್ತು ನಾನು ಓದಲು ಪ್ರಯತ್ನ ಪಟ್ಟೆ ಶ್ರೀನಣ್ಣನವರು ಒಂದೆರಡು ಪಂಕ್ತಿ ಹೇಳಿಕೊಟ್ಟು ಇದನ್ನು ಒಂದೆರಡು ವರ್ಷ ಬಿಟ್ಟು ಆಮೇಲೆ ಓದುವೆ ಓದುವೆಯಂತೆ ಎಂದರು ಅವರು ಕೊಟ್ಟ ಮತ್ತೊಂದು ಪುಸ್ತಕ ಭಗವದ್ಗೀತೆ ಕನ್ನಡ ಕೈ ಅಂಗೈಯಷ್ಟೇ ಅಗಲವಿದ್ದ ಹಳೆಯ ಕಾಲದ ಒರಟು ಅದು ಪುಟ್ಟದಾದದ್ದರಿಂದಲೂ ಅದರ ಅಕ್ಷರ ಸಾಲುಗಳು ಕಣ್ಣಿಗೆ ತುಂಬಾ ಅಂದವಾಗಿದ್ದರಿಂದಲೂ ನನಗೆ ಅದು ಪ್ರಿಯವಾಗಿತ್ತು ನಾನು ಅದನ್ನು ಬೇರೆಯವರಿಂದ ಮುಚ್ಚಿ ಮುಟ್ಟಿಸುತ್ತಿರಲಿಲ್ಲ ರಾಮಣ್ಣನವರು ತಮ್ಮನನ್ನು ಕೇಳಿದರು ವಯಸ್ಸಿಗೆ ಬೇಡದೇ ಹೋಗುತ್ತದೆ ಎಂದು ಹೇಳಿ ಆ ಸಣ್ಣ ಪುಸ್ತಕವನ್ನು ತೆಗೆದಿರಿಸಿದರು ಆಮೇಲೆ ನಾನು ಅದನ್ನು ಪುನಃ ಅವರಿಂದ ಇಸಿಕೊಂಡು ಇಟ್ಟುಕೊಂಡಿದ್ದೆ ಶ್ರೀನಣ್ಣನವರು ಕಾಶಿಯಿಂದ ತಂದ ವಸ್ತುಗಳಲ್ಲಿ ಹೇಳಬೇಕಾದ ಇನ್ನೊಂದು ದೊಡ್ಡ ವಿಷ್ಣುಪಾದ ಅದು ತಾ ನಮ್ಮಲ್ಲಿ ಶ್ರಾದ್ದದ ದಿವಸ ಆ ವಿಷ್ಣುಪಾದದ ಮೇಲೆ ಪಿಂಡಗಳನ್ನಿರಿಸಿ ಪೂಜಿಸುವುದು ಪದ್ಧತಿ ಅದೇ ಗಯೆಯ ವಿಷ್ಣುಪಾದ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 ಶಮಿ ಪೂಜೆ ನಡೆಯುವುದು ಅನಂತರ ಊರಿನ ಅಮೆಲ್ದಾರರು ಬಾಳೆಕಂಬವನ್ನು ಕತ್ತಿಯಿಂದ ಕಡೆಯುವರು ಇದು ರಾಮ ರಾಮಜುನರು ಮಾಡಿದ ದುಷ್ಟ ಸಂಹಾರ ಕಾರ್ಯದ ಪ್ರತೀಕ ಇದಾದ ಮೇಲೆ ಅಮಲ್ದಾರರು ತಾಲೂಕು ಕಚೇರಿ ಟ್ರೆಜರಿ ಖಜಾನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವರು ಇದಕ್ಕೆಲ್ಲ ಆಗಿನ ಸರ್ಕಾರದಲ್ಲಿ ಗೊತ್ತಾದ ಕಟ್ಟಳೆ ಇತ್ತು ಈ ಪೂಜಾ ಸಂಭ್ರಮಗಳಿಗೆ ಜನ ತಂಡೋಪತಂಡವಾಗಿ ಬರುವರು ಇದೇ ಜಂಬೂ ಸವಾರಿ ಈ ಉತ್ಸವಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವ ಕರ್ತವ್ಯವನ್ನು ಶ್ರೀಣ್ಣನವರು ಇಟ್ಟುಕೊಂಡಿದ್ದರು ಅದಕ್ಕಾಗಿ ಒಂದು ಕುದುರೆ ಆ ಕುದುರೆಯ ಬೆನ್ನು ಮೇಲೆ ಸುಖಸಾದ ರೇಷ್ಮೆ ಬಟ್ಟೆ ಜರತಾರಿ ಬಟ್ಟೆ ಶಾಲು ಹೊದಿಸುತ್ತಿದ್ದರು ಕುದುರೆಗೆ ಅರಿಶಿನ ಕುಂಕುಮ ಪುಷ್ಪಹಾರಗಳ ಅಲಂಕಾರ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 ಪಚ್ಚಿಯಪ್ಪ ಮದಲಿಯಾರರ ಗುಮಾಸ್ತಗಿರಿ ಬಿಟ್ಟ ಬಳಿಕ ಯಾವ ಯಾವ ಉದ್ಯೋಗವನ್ನು ನಿಯತವಾಗಿಟ್ಟುಕೊಂಡಿರಲಿಲ್ಲ ಅವರ ಖರ್ಚಿಗೆ ಪಿತ್ರಾರ್ಜಿತವಾದ ಆಸ್ತಿಯಿಂದ ಬಂದ ಆದಾಯ ಅದರ ಜೊತೆಗೆ ದೊಡ್ಡಣ್ಣಂದಿರು ಕೊಡುತ್ತಿದ್ದ ಸಹಾಯ ಎಷ್ಟನ್ನು ಅವರು ಕೈಯಲ್ಲಿರಿಸಿಕೊಂಡು ವರ್ಷಕ್ಕೆ ಆರು ತಿಂಗಳ ಕಾಲ ಊರೂರು ಸುತ್ತಿದ್ದರು ಅವರ ಹಿರಿಯ ಮಗಳು ಅಮ್ಮಣ್ಣಮ್ಮ ಆಕೆಯ ಯಜಮಾನರು ನಡವತ್ತಿ ವೆಂಕಟರಮಣಯ್ಯ ಈತ ಕೋಲಾರಕ್ಕೂ ಮುಳುಬಾಗಿಲಿಗೂ ನಡುವೆ ಒಡಗುರು ಎಂಬ ಹಳ್ಳಿಯಲ್ಲಿ ಸ್ಕೂಲು ಮಾಸ್ಟರು ಒಡಗುರುಹಳ್ಳಿಯು ಸಂಪದ್ವಿಚಾರದಿಂದ ಇಕನಾಮಿಕ್ಸ್ ಆಗ ಬಹು ಮುಖ್ಯವಾಗಿತ್ತು ಅಲ್ಲಿ ಮಗೆಗಳಲ್ಲಿ ಚಕ್ಕು ಬಟ್ಟೆ ನೇಯ್ಯುತ್ತಿದ್ದರು ಒಡಗೂರು ಚೆಕ್ಕು ಎಂದೇ ಹೆಸರು ಅದು ಬನಿಯನ್ ಚೆಟುಗಳಿಗೂ ಕೋಟುಗಳಿಗೂ ಒದಗುತ್ತಿತ್ತು ಬಹು ಮೇಲ್ದರ್ಜೆಯ ಚೆಕ್ಕಿಗೆ ಬೆಲೆ ಗಜಕ್ಕೆ ಎರಡು ವರ ನಾನು ಆ ಬಟ್ಟೆಯನ್ನು ಧರಿಸುತ್ತಿದ್ದೆ ವಕ್ರದೃಷ್ಟಿ ನನ್ನ ಚಿಕ್ಕ ತಾತ ಶ್ರೀನಣ್ಣನವರದು ಬಿರುಸುಬಾಯಿ ಎಂದು ಹೇಳಿದೆ ಅವರ ದೃಷ್ಟಿಯು ವಕ್ರದ್ದೇ ಒಂದೊಂದು ಸಾರಿ ಅವರಿಗೆ ಮಹಾನುಭಾವಿತಿ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 ನೆತ್ತಿಕೊಂಡು ಮನೆಗೆ ಬಂದಾಗ ಶ್ರೀಣ್ಣನವರು ಮನೆಯಲ್ಲಿರಲಿಲ್ಲ ರಾಮಣ್ಣನವರು ನನ್ನನ್ನು ನೋಡಿದೊಡನೆಯೇ ಗದ್ಗದ ಸ್ವರದಿಂದ ಬಂದೆಯಾ ಎಂದು ಎತ್ತಿಕೊಂಡರು ಆಮೇಲೆ ಸಾಕಮನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನಮ್ಮ ನೀವು ಇಲ್ಲದ ಮನೆಯಲ್ಲಿ ಮಗು ಇಲ್ಲದ ಮನೆಯಲ್ಲಿ ನಾನು ಹೇಗೆ ಸಹಿಸಿಕೊಂಡಿರಲಿ ಶೀಣ್ಣನದು ಕೆಟ್ಟ ಬಾಯಿ ನಿಮಗೆ ತಿಳಿದೇ ಇದೆ ಅವನ ಬಾಯಿಯನ್ನು ನೀವು ದೊಡ್ಡದಾಗಿ ಎಣಿಸಬಾರದೆಂದು ನಾನು ಬೇಡಿಕೊಳ್ಳುತ್ತೇನೆ ಈ ಮನೆ ನಿಮ್ಮದು ನೀವು ನಮ್ಮನ್ನು ಎಂದಿಗೂ ಕೈಬಿಡದೆ ಕಾಪಾಡಿಕೊಂಡಿದ್ದರೆ ನಾವು ಬದುಕಿಯೇವು ಎಂದು ಅಂಗಲಾಚಿದರು ಮರನೆಯ ದಿನದಿಂದ ಎಲ್ಲ ಹಿಂದಿನಂತೆ ನೆಮ್ಮದಿಯಾಯಿತು ಹಕಿಂ ಸಾಹೇಬರು ಶ್ರೀನಣ್ಣನವರಿಗೆ ದೈವಶ್ರದ್ಧೆ ಆಚಾರ ಶ್ರದ್ಧೆಗಳು ಅತಿಶಯವಾಗಿದ್ದವು ಅಷ್ಟಿದರು ಅವರಲ್ಲಿ ಪಾ ಪಾಷಾಂಡಿತನ ಕೆಡೆಯಿರಲಿಲ್ಲ ಅನ್ಯ ಮತಗಳನ್ನು ಅವರು ದ್ವೇಷಿಸಿದವರಲ್ಲ ಅವರ ಸ್ನೇಹಿತರಲ್ಲಿ ಬಹುಮುಖ್ಯರು ಒಬ್ಬ ಮಹಮ್ಮದೀಯರು ಅವರನ್ನು ಬಂಡೆ ಹಕಿಂ ಸಾಹೇಬರು ಎಂದು ಕರೆಯುತ್ತಿದ್ದರು ಹಕಿಂ ಸಾಹೇಬರು ಶ್ರೀನಣ್ಣನವರಿಗಿಂತ ಮುದುಕರು ಅವರು ಹಾಜ್ ಮಕ ಯಾತ್ರೆ ಮಾಡಿದವರು ವೃತ್ತಿಯಲ್ಲಿ ವೈದ್ಯರು ಹತ್ತಾರು ಜನ ಅವರಲ್ಲಿಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದರು ಅವರ ವಾಸಗೃಹ ದರ್ಗಾಕ್ಕೆ ಸಮೀಪವಾಗಿತ್ತು ಒಂದು ಬಂಡೆಯ ಮೇಲೆ ಆ ಕಾರಣದಿಂದಲೇ ಅವರಿಗೆ ಬಂಡೆ ಹಕ್ಕಿಂ ಎಂಬ ಹೆಸರು ಸಾಹೇಬರು ಪ್ರತಿದಿನವೂ ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ನಮ್ಮ ಮನೆಗೆ ಬರುವರು ಅಲ್ಲಿಯ ಹೊರಕೋಣೆಯಲ್ಲಿ ಅವರು ಶ್ರೀನಣ್ಣನವರು ಎದುರೆದುರಾಗಿ ಕೂಡುವರು ಅವರಿಬ್ಬರ ನಡುವೆ ಒಂದು ಸಣ್ಣ ಕೈಮೇಜು ಅದರ ಮೇಲೆ ಚದುರಂಗದ ಮನೆ ಸಾಲು ಮತ್ತು ಆಟದ ಕಾಯಿಗಳು ಹೀಗೆ ಮೂರರಿಂದ ಆರು ಗಂಟೆಯವರೆಗೂ ಕಣ್ಣಿಗೆ ಕತ್ತಲಯಾಗುವವರೆಗೂ ಇಬ್ಬರು ಚದುರಂಗವಾಡುವರು ನಡು ನಡುವೆ ಮಾತುಕತೆ ಮತಾ ತತ್ವದ ಜಿಜ್ಞಾಸೆ ನೀತಿ ಜಿಜ್ಞಾಸೆ ಒಂದು ದಿನದ ವಿಷಯ ನನಗೆ ಕೊಂಚ ಜ್ಞಾಪಕವಿದೆ ಪಾನಿ ತೇರಾ ರಂಗ್ ತುಮ್ ಜಿಸ್ಮೆ ಮಿಲೆ ಹೋ ಬೈಸಾ ಇದು ವಾಕ್ಯಾಥದ ವಸ್ತು ಇದಕ್ಕೆ ಎರಡರ್ಥ ತೇರ ಎಂದರೆ ನಿನ್ನ ಹದಿಮೂರು ಎಂದು ಇನ್ನೊಂದರ್ಥ ತರ್ಕದ ಫಲಿತಾರ್ಥವೇನೆಂದರೆ ಎಲೆ ನೀರೆ ನಿನ್ನ ಬಣ್ಣ ನೀನು ಯಾವುದರಲ್ಲಿ ಸೇರಿರುತ್ತೀಯೋ ಅದರಂತೆ ನೀನು ಬಣ್ಣವಿಲ್ಲದ ವಸ್ತು ಇಂಥ ಬಣ್ಣವಿಲ್ಲದ ವಸ್ತುವಿನಲ್ಲಿ ನೀನು ಹದಿಮೂರು ಬಣ್ಣ ಎಂಬ ಅರ್ಥ ಸಂಗತವಾಗುವುದಿಲ್ಲ ಈ ಸಿದ್ಧಾಂತ ಮಾಡಲು ಹಕಿಂ ಸಾಹೇಬರು ಎಂಟು ಹತ್ತು ಪ್ರಮಾಣ ವಾಕ್ಯಗಳನ್ನು ಉದಾಹರಿಸಿದರು ಶ್ರೀನಣ್ಣನವರು ಸಂವಾದಿ ವಾಕ್ಯಗಳನ್ನು ಹೇಳಿ ಪುಷ್ಟಿ ಕೊಟ್ಟರು ನನಗೆ ಆ ಕೇಳಿ ಮನಸ್ಸಿನಲ್ಲಿ ಅದ್ಭುತ ಅನುಭವ ಎಂಥ ದೊಡ್ಡವರು ಎಂಥ ಪಾಂಡಿತ್ಯ ಎಂದು ಬಂಡೆ ಹಕಿಮರು ವಿರಕ್ತರು ತತ್ವನಿಷ್ಠರು ದಯಾಳು ಮತ್ತು ನಿರ್ಮಲರು ಅವರ ನಾಪಕಕ್ಕೆ ಸಾವಿರ ಸಲಾಮ್ ಸಂಗೀತ ರಸಿಕತೆ ಶ್ರೀಣಣ್ಣನವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ತುಂಬಾ ಅಭಿರುಚಿ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತದೆ ನನ್ನ ಮದುವೆಯ ಐದು ದಿವಸದ ಉತ್ಸವದಲ್ಲಿ ಒಂದು ದಿವಸ ಸಂಗೀತ ಕಚೇರಿ ವಿಜಯನಗರ ವೆಂಕಟರಮಣ ದಾಸರೆಂಬ ಆಂಧ್ರ ವೈಣಿಕರಿಂದ ನಡೆಯಿತು ಅವರು ಪ್ರಸಿದ್ಧರಾಗಿದ್ದವರು ಆಗ ಶ್ರೀಣಣ್ಣನವರು ನನಗೆ ಹತ್ತಿರವಾಗಿ ಕುಳಿತಿದ್ದರು ಆ ವೈಣಿಕರು ನಾಲ್ಕೈದು ಕೃತಿಗಳನ್ನು ನಡೆಸುತ್ತಿದ್ದಾದ ಸಭಿಕರ ಕಡೆ ನೋಡಿ ಏನಾದರೂ ಬೇಕೆಂದು ತಮ್ಮಲ್ಲಿ ಯಾರಾದರೂ ಅಪ್ಪಣೆ ಮಾಡುವುದಾದರೆ ನನಗೆ ತಿಳಿದ ಮಟ್ಟಿಗೆ ಸಂತೋಷದಿಂದ ನಡೆಸಿಯೇನು ಎಂದರು ಸಭಿಕರು ಆನಂದ ಪ್ರವೇಶರಾಗಿದ್ದರು ನಮ್ಮ ಶ್ರೀಣಣ್ಣನವರು ಗೋವಿಂದ ವರ್ಣಗಳ ವಾಡಿಕೆಯುಂಟೆ ಎಂದು ಕೇಳಿದರು ವೈಣಿಕರು ಆ ಐದು ವರ್ಣಗಳಲ್ಲಿ ಯಾವುದು ಬೇಕು ಎಂದರು ಶ್ರೀನಣ್ಣನವರು ಶಂಕರಾಭರಣವಾದರೆ ಸಂತೋಷ ಎಂದರು ವೆಂಕಟರಮಣದಾಸರು ಶಂಕರ ಶಂಕರಾಭರಣ ವರ್ಣವನ್ನು ಬಾಜಿಸಿದರು ಮುಕ್ತಾಯಕ್ಕೆ ಬರುತ್ತಿದ್ದಂತೆ ಶ್ರೀನಣ್ಣನವರು ಆ ಮಂಟಪದಲ್ಲಿದ್ದ ಒಬ್ಬ ಯುವನಿಗೆ ಹೇಳಿ ಒಂದು ಹೂವಿನ ಹಾರವನ್ನು ತರಿಸಿಕೊಂಡು ವರ್ಣ ಕೂಡಲೇ ಅದನ್ನು ವೈನಿಕರ ಕೊರಳಿಗೆ ಸಮರ್ಪಿಸಿ ಕೈ ಪರಮಾನಂದವಾಯಿತು ಎಂದರು ಸಭಿಕರು ಅನುಮೋದಿಸಿದರು ಶ್ರೀನಣ್ಣನವರ ಗೌರಮ್ಮ ಎಂಬ ಮಗಳನ್ನು ಆನೆಕಲ್ ಸಮೀಪದ ಒಂದು ಮನೆಗೆ ಕೊಟ್ಟಿತ್ತು ಬೆಂಗಳೂರು ಸಮೀಪದ ದೊಮ್ಮಸಂದ್ರ ಶ್ರೀನಣ್ಣನವರ ಅತ್ತೆ ಯಲಹಂಕ ಹಿರಿಯ ಮಗಳ ಮನೆ ಹೀಗೆ ಬಂಧು ಸಂಬಂಧಗಳು ಬೇರೆ ಬೇರೆ ಊರುಗಳಲ್ಲಿವು ಈ ಊರುಗಳನ್ನು ಸುತ್ತಾಡಿಕೊಂಡು ಬಂಧು ಬಳಗದ ನಡುವೆ ಶ್ರೀಣ್ಣನವರು ಕಾಲಕಳೆಯುತ್ತಿದ್ದರು ಈ ಸಂಚಾರಗಳಿಗೆಲ್ಲ ವಾಹನ ಕುದುರೆ ಶಾಮಣ್ಣ ಶ್ರೀಣಣ್ಣನವರಿಗೆ ಒಬ್ಬ ಮಗ ಇದ್ದ ಶಾಮಣ್ಣ ಅಥವಾ ಶಾಮರಾವ್ ಎಂದು ಈತ ಪಾಲ್ಯದಲ್ಲಿ ಮುಳುಬಾಗಿಲಿನಲ್ಲಿಯೂ ಅನಂತರ ಕೋಲಾರದಲ್ಲಿಯೇ ದೊಡ್ಡ ತಂದೆಯ ಬಳಿಯೂ ಇದ್ದ ಆತ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದಿರಬೇಕು ಆಗ ಆತನಿಗೆ ಬಂದ ಬಹುಮಾನ ಪ್ರೈಜ್ ಬುಕ್ ಶಬ್ದಮಣಿದರ್ಪಣ ಜೆ ವರು ಸಂಪಾದಿಸಿದ್ದು ಆತ ವಿದ್ಯೆಗೆ ಮನಸ್ಸು ಕೊಟ್ಟಿದ್ದರೆ ವಿದ್ವಾಂಸನಾಗುತ್ತಿದ್ದನೆಂದು ನನಗೆ ಅನ್ನಿಸುತ್ತದೆ ಆತನಿಗೆ ಪದ್ಯಕಾವ್ಯದಲ್ಲಿ ತುಂಬಾ ಆಸಕ್ತಿ ಮಾತುಕತೆಯಲ್ಲಿ ಲವಲವಿಕೆ ಆತ ಹೈಸ್ಕೂಲಿನಲ್ಲಿದ್ದಾಗ ಸರ್ಕಾರದವರು ರೈಲ್ವೆ ಸರ್ವೀಸಿಗಾಗಿ ಯುವಕ ಜನರನ್ನು ತಯಾರು ಮಾಡಿಸಿಕೊಳ್ಳುವ ಒಂದು ಯೋಜನೆಯನ್ನು ಹೂಡಿಸಿ ಹೊರಡಿಸಿದರು ಆಗ ಮೈಸೂರಿನಲ್ಲಿ ರೈಲ್ವೆಯ ಪ್ರಾರಂಭದ ಕಾಲ ಸುಮಾರು ಸಾವಿರದ ಎಂಟುನೂರ ಇರಬಹುದು ಸ್ಟೇಷನ್ ಮಾಸ್ಟರ್ ಮೊದಲಾದ ಕೆಲಸಗಳಿಗಾಗಿ ಒಂದು ಟೆಲಿಗ್ರಾಫ್ ಸ್ಕೂಲ್ ಏರ್ಪಟ್ಟಿತ್ತು ಅದಕ್ಕೆ ಸೇರಬೇಕೆನ್ನುವರು ಹುಟ್ಟು ಮೈಸೂರಿಗರಾಗಿ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಾಗಿರಬೇಕು ಈ ಯೋಜನೆಯ ಶ್ಯಾಮಣ್ಣನವರು ಉಮೇದುವಾರರಾಗಿ ಸೇರಿದರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಬಳಿಕ ಅವರಿಗೆ ಸ್ಟೇಷನ್ ಮಾಸ್ಟರ್ ಹುದ್ದೆ ದೊರೆಯಿತು ನಿಟ್ಟೂರು ಗುಬ್ಬಿ ಮೊದಲಾದ ಕಡೆಗಳಲ್ಲಿಯೂ ತೆಲುಗು ಸೀಮೆಯಲ್ಲಿ ಕರ್ನೂಲು ನಂದ್ಯಾಲ್ ಕಂಬಂ ಮೊದಲಾದ ಕಡೆಗಳಲ್ಲಿಯೂ ಉದ್ಯೋಗ ಮಾಡಿದರು ಅವರ ವಿಷಯವಾಗಿ ನನ್ನ ತಾತಂದರಿಗೆ ಎರಡು ಕೊರತೆ ಆತ ದೂರದೇಶದಲ್ಲಿದ್ದಾನೆಂದು ಆತನಿಗೆ ಮಕ್ಕಳಾಗಲಿಲ್ಲವೆಂಬುದು ಶೇಷಣ್ಣನವರಿಗೆ ತಮ್ಮನ ಮಗನ ವಿಷಯದಲ್ಲಿ ಅತಿಶಯವಾದ ಅಭಿಮಾನವೆಂದು ಹಿಂದೆ ಹೇಳಿದ್ದೇನೆ ಶ್ರಾವಣನಿಗೆ ಕಂಬಂ ಕರ್ನೂಲು ಮೊದಲಾದ ಸ್ಥಳಗಳಿಗೆ ವರ್ಗ್ ವರ್ಗವಾದದ್ದನ್ನು ಕೇಳಿ ಅವರಿಗೆ ಅಡುವೆ ಬಂದಂತೆ ಅವರು ಆ ಕಾಲದಲ್ಲಿ ಕೋಲಾರದ ಡೆಪ್ಯುಟಿ ಕಮಿಷನರ್ ಆಗಿದ್ದ ತಮ್ಮ ದುಃಖವನ್ನು ತೋಡಿಕೊಂಡರು ಅಯ್ಯಂಗಾರ್ಯರು ಪ್ರಸನ್ನರಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಒಂದು ಚಾಕರಿ ಸ್ಥಳ ಬಿಡುವಾದಾಗ ಅದಕ್ಕೆ ಶಾಮಣ್ಣನವರನ್ನು ನಿಯಮಿಸುವುದಾಗಿ ಭರವಸೆ ಕೊಟ್ಟರಂತೆ ಹಾಗೆ ಶಾಮಣ್ಣನವರಿಗೆ ಬಹುಶಃ ಸಾವಿರದ ಒಂಬೈನೂರು ಸಾವಿರದ ಸುಮಾರಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಲ್ ಎಂಬ ಗ್ರಾಮದಲ್ಲಿ ಆ ಹೋಬಳಿಯ ಶೇಖದಾರಿ ಹುದ್ದೆ ನೇಮಕವಾಯಿತು ಈ ವಿಷಯವಾಗಿ ಮನೆಯಲ್ಲಿ ಕೊಂಚ ಮುಜುಗರವಾದದ್ದು ಉಂಟು ಕಾರಣವೇನೆಂದರೆ ಶೇಷಗಿರಿಯಪ್ಪನವರು ತಮ್ಮ ಮಗನ ಚಾಕರಿಗಾಗಿ ಯಾವ ತರದುವುದನ್ನು ಮಾಡದವರು ತಮ್ಮನ ಮಗನ ಚಾಕರಿಗಾಗಿ ತರದೂದು ಮಾಡಿದರೆಂದು ಅದನ್ನಲ್ಲಿಗೆ ಬಿಡೋಣ ಶಾಮಣ್ಣನವರು ಯಲ್ದೂರಿನಲ್ಲಿದ್ದಾಗ ಮುಳುಬಾಗಿಲಿನಲ್ಲಿ ಪ್ಲೇಗು ಹರಡಿ ಆ ಕಾರಣದಿಂದ ನನ್ನ ಮನೆಗಾದ ಆಪತ್ತನ್ನು ಕುರಿತು ಹಿಂದೆ ಹೇಳಿದ್ದೇನೆ ಆ ಕಷ್ಟ ನನ್ನ ತಂದೆ ತಾಯಿಗಳು ಮಕ್ಕಳೊಡನೆ ಯಲ್ದೂರಿಗೆ ಬಂದು ಅಲ್ಲಿ ವೆಂಕಟೇಶ ಶಾಸಿಗಳೆಂಬ ಮಹನೀಯರ ಮನೆಯ ಒಂದು ಭಾಗದಲ್ಲಿ ವಾಸವಾಗಿದ್ದರು ಈ ಅನುಕೂಲವನ್ನು ಇತರ ಸಹಾಯವನ್ನು ಶಾಮಣ್ಣನವರು ಏರ್ಪಾ ಏರ್ಪಡಿಸಿಕೊಟ್ಟರು ಶಾಮಣ್ಣನವರ ಕುಟುಂಬ ನಾನು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 ದೈವವೆಂಬುದು ಅಲ್ಲಿಂದಾಚೆಗೆ ಶ್ರೀಣ್ಣನವರು ತೀರಿಕೊಂಡರು ಶಾಮಣ್ಣನವರು ಪಿಂಚಣ್ ಪಡೆದು ಮುಳುಬಾಗಿಲಿನಲ್ಲಿ ಬೇರೆಯಾಗಿ ಹೇಗೋ ಬಾಳುವೆ ನಡೆಸಿದರು ಕುಬೋದ್ಯ ಶಾಮಣ್ಣನವರು ರಸಿಕರು ಅವರಿಗೆ ಹತ್ತಾರು ಪದ್ಯಗಳು ಹಾಡುಗಳು ವಾ ಶೋ ಅವರದು ಹಾಸ್ಯ ಪ್ರವೃತ್ತಿ ಎಂತ ಸಂದರ್ಭದಲ್ಲಿಯೂ ಅವರಿಗೆ ಕುಚೋದ್ಯದ ಅವಕಾಶ ಕಾಣುತ್ತಿತ್ತು ಒಂದು ಸಾರಿ ಯಾರೋ ಒಬ್ಬರು ಹೊಟೆನೋವೆಂದು ನರಳುತ್ತಿದ್ದರು ಶಾಮಣ್ಣನವರು ನನ್ನನ್ನು ಕರೆದು ಹೀಗೆಂದರು ಎಲಾ ಅಪ್ಪಯ್ಯ ನೀನು ಸ್ತೋತ್ರ ಹೇಳುತ್ತಿದ್ದೇಯಲ್ಲ ಅದನ್ನು ಸ್ವಲ್ಪ ಹೇಳು ನಾನು ಯಾವ ಸ್ತೋತ್ರ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 ಲ್ಲಿ ದಕ್ಷರು ಮತ್ತು ಕಟ್ಟುನಿಟ್ಟಾಗಿದ್ದವರು ಆ ಹೋಬಳಿಯ ಶಾನುಭೋಗರುಗಳೆಲ್ಲ ಅವರಿಗೆ ಮೆಚ್ಚಿನ ಸ್ನೇಹಿತರಾಗಿದ್ದರು ಅವರ ಪೈಕಿ ಲಕ್ಷ್ಮೀ ಸಾಗರ ಎಂಬ ಸ್ಥಳದ ನಂದವರಿಕ ಲಕ್ಷ್ಮೀಪತಯ್ಯ ಎಂಬುವರು ಶಾಮಣ್ಣನವರ ಆಪ್ತಮಿತ್ರರು ಅವರಿಬ್ಬರು ಸುರಿದಾಗ ಗಂಟೆಗಟ್ಟಲೆ ಕುಚಿಯಷ್ಟೇ ಪದ್ಯಗಳು ಸಾಮತಿಗಳು ಹಾಡುಗಳು ಹಾಸ್ಯ ಇತರರನ್ನು ನಗಿಸಿ ತಾವು ನಗುತ್ತಿದ್ದರು ಶ್ರೀಣ್ಣನವರ ಅವಸಾನ ಶ್ರೀಣ್ಣನವರು ಬೆಂಗಳೂರು ಅನೇಕಲ್ ಪ್ರಾಂತ ಅಲೆದಾಡುತ್ತಿದ್ದರೆಂದು ಹೇಳಿದೆ ಅವರ ಅಂತ್ಯಕಾಲದ ಋಣವಿದ್ದದ್ದು ಯಲಹಂಗ ಗ್ರಾಮದ ಮುಂದೂಗಡೆಯ ಒಂದು ಅಶ್ವಥೆಗೆ ಯಲಹಂಗದಲ್ಲಿ ಶ್ರೀನಿವಾಸಯ್ಯ ಎಂಬುವರು ಸ್ಕೂಲು ಮಾಸ್ಟರ್ ಆಗಿದ್ದ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 ಕಾಯಿಲೆಯಾಗಿ ಬೆಂಗಳೂರಿಗೆ ಬಂದರು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದೆವು ಕಾಯಿಲೆ ವಾಸಿಯಾಯ್ತು ಮನೆಗೆ ಬಂದು ನಮಡನೆ ಎರಡು ಮೂರು ವಾರ ಇದ್ದರು ಆದರೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ನಾನು ಅವರ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 ನಾನು ಮುಳಬಾಗಿಲಿಗೆ ಹೋಗಬೇಕಾದ ಸಂದರ್ಭ ಬಂತು ನಮ್ಮ ಮನೆಯ ದುರಸ್ತಿ ಮೊದಲಾದ ಕೆಲಸಕ್ಕಾಗಿ ನನ್ನೊಡನೆ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಬೇಲೂರು ಶ್ರೀನಿವಾಸ ಹೆಂಗಾರ್ ಇನ್ನಿಬ್ಬರು ಸ್ನೇಹಿತರು ಬಂದರು ಆ ಇನ್ನಿಬ್ಬರು ಯಾರೋ ಹೋಗಿದೆ ಆಗ ನನ್ನ ಚಿಕ್ಕಪ್ಪ ಶ್ಯಾಮಣ್ಣನವರು ಅಗ್ರಹಾರದ ಬೀದಿಯಲ್ಲಿ ಬಾಡಿಗೆ ವಾಸವಾಗಿದ್ದರು ಒಂದು ದಿನ ಮಧ್ಯಾಹ್ನ ನಾನು ಸ್ನೇಹಿತರೊಡನೆ ಅವರ ಮನೆಗೆ ಹೋದೆ ತುಂಬಾ ಸಂತೋಷಪಟ್ಟರು ಆದ್ರದಿಂದ ಎಲ್ಲರನ್ನೂ ಮಾತನಾಡಿಸಿ ನನ್ನನ್ನು ಗೃಹ ವಿಚಾರವಾಗಿ ಕೇಳಿದರು ಸಮಾಧಾನವಾಗಿ ಮಾತುಕತೆ ನಡೆದ ಮೇಲೆ ಒಂದೆರಡು ದೊಡ್ಡ ತಟ್ಟೆಗಳಲ್ಲಿ ಬುರುಗಳು ಹುರುಗಡಿಲೆ ಕೊಬ್ಬರಿ ಬೆಲ್ಲ ಬಾಳೆಹಣ್ಣು ಇದನ್ನು ಕೊಟ್ಟು ಉಪಚರಿಸಿದರು ಆಗ ಬೇಚಾಡಿದರು ನಾನು ಏನು ಮಾಡಲಿ ಅಪ್ಪಯ್ಯ ಯಾರಾದರೂ ಮನೆಗೆ ಬಂದರೆ ನಾನು ಇನ್ನೇನನ್ನು ಇನ್ನೇನು ಉಪಚಾರ ಮಾಡುವ ಸ್ಥಿತಿಯಲ್ಲಿಲ್ಲ ಊಟ ಕೇಳಿರೆನ್ನಲು ಮನೆಯಲ್ಲಿ ಅನುಕೂಲವಿಲ್ಲ ಉಪ್ಪಿಟ್ಟು ಕಾಫಿ ಕೂಡ ಮಾಡಿಸಲಾಗುವಂತಿಲ್ಲ ನಾವು ನಮಗೆ ಅದೆಲ್ಲ ಬೇಕಿಲ್ಲ ಹೊಟ್ಟೆ ಬಿರಿಯ ಊಟ ಮಾಡಿದ್ದೇವೆ ನಮ್ಮ ಬಗ್ಗೆ ಬೇಕಾದದ್ದು ನಮ್ಮ ವಿಶ್ವಾಸ ಆಶೀರ್ವಾದ ಎಂದವು ರಾಮನಾಮ ಆಮೇಲೆ ಶಾಮಣ್ಣನವರು ಅಲ್ಲಿ ಗೂಡಿನಲ್ಲಿದ್ದ ಆರ್ಯಗಳು ದೊಡ್ಡ ದೊಡ್ಡ ದಪ್ಪ ಎಕ್ಸಸೈಸ್ ಬುಕ್ಕುಗಳನ್ನು ತೆಗೆದು ನಮ್ಮ ಮುಂದೆ ಇರಿಸಿದರು ಆದರೆ ತುಂಬ ರಾಮನಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಅವರು ಹೇಳಿದರು ಇದೇ ಈಗ ನನ್ನ ಕೆಲಸ ಬೆಳಗ್ಗೆ ಸ್ನಾನ ಮಾಡಿ ರಾಮಾಯಣ ಎರಡು ಮೂರು ಸಗ ಓದುತ್ತೇನೆ ಊಟವಾದ ಮೇಲೆ ಸ್ವಲ್ಪ ವಿಶ್ರಾಂತಿ ಆಮೇಲೆ ಈ ಕೆಲಸ ಇದಾದ ಮೇಲೆ ಸಂಜೆ ಕೂಡಿ ಹೀಗೆ ಕಳೆಯುತ್ತಿದೆ ಕಾಲ ನಾನು ನತ್ತೀಶಾಸ್ತಿಗಳು ನಿಮಗೆ ಗುರುಗಳೆಂದು ಕೇಳಿದ್ದನ್ನು ಕೇಳಿದ್ದೇನೆ ಅವರ ಪಾಠ ಈಗ ಉಪಯೋಗಕ್ಕೆ ಬರುತ್ತಿದೆ ಶ್ಯಾಮಣ್ಣವರು ಕೊಂಚನಾಕ್ಕೂ ನಾನು ಆಗ ಮೂರ್ಖ ಶಿಖಾಮಣಿಯಾಗಿದ್ದೆ ಏನೋ ಕರೆದುಕೊಳ್ಳಲಿಲ್ಲ ನಮ್ಮ ಜನ್ಮ ವ್ಯರ್ಥವಾಗಿ ಹೋಯಿತು ನಾನು ಅದಕ್ಕೆ ಏನೂ ಜವಾಬು ಹೇಳಬಹುದು ಬೆಂಗಳೂರಿಗೆ ಬಂದ ಮೇಲೆ ನನ್ನ ತಂದೆಗೆ ಎಲ್ಲಾ ಹೇಳಿದೆ ಅವರು ತಮ್ಮನ ವಿಷಯವನ್ನು ವಿಚಾರಿಸಿದರು ನಾನು ಕಂಡದ್ದನ್ನು ಹೇಳಿದೆ ರಾಮನಾಮ ಬರೆಯುತ್ತಿದ್ದಾರೆ ಎಷ್ಟೋ ಲಕ್ಷ ಆಗಿದೆಯಂತೆ ದೇವರು ಆಯಸ್ಸು ಕೊಟ್ಟರೆ ಐದು ಕೋಟಿ ರಾಮನಾಮ ಬರೆದು ದೇವರ ಪಾದದಲ್ಲಿಡಬೇಕೆಂದು ಆಶಯೆ ನೋಡಬೇಕು ಎಂದು ಶಿಖಪ್ಪ ಹೇಳಿದರು ಇದನ್ನು ಕೇಳಿ ನಮ್ಮ ತಂದೆ ನಿಶ್ಚಿಸಿರು ಬಿಟ್ಟು ಪತಿತ ಪಾವನ ರಾಮ ಪಾಪವಿಮೋಚನ ಎಂಬ ಕೀರ್ತನೆಯ ಪಲ್ಲವಿಯನ್ನು ನುಡಿದು ಕೈಮುಗಿದರು